ಭಗವಂತ ತ್ರಿವಿಧ ಜೀವರಲ್ಲಿದ್ದು ಅವರವರ ಗುಣಗಳನ್ನು ಅಭಿವ್ಯಕ್ತಿ ಮಾಡುವ ರೀತಿಯನ್ನು ಸೂರ್ಯನ ದುಷ್ಟಾಂತದಿಂದ ತಿಳಿಸ್ತಾರೆ ತೋಯ ಜಾಪ್ತಾನ ಕಿರಣ ವೃಕ್ಷ ಛಾಯಾವರ್ತಿಸುವಂತೆ ಕಮಲ ದಳಾಯಿತಾಕ್ಷನು ಸರ್ವರಳು ವ್ಯಾಪಿಸಿದ ಕಾರಣದಿ ಹೇಯ ಸದ್ಗುಣ ಕರ್ಮತೋರ್ಪವು ನ್ಯಾಯಕೋವಿದರಿಗೆ ನಿರಂತರ ಶ್ರೀಯರಸ ಸರ್ವೋತ್ತಮೋತ್ತಮನೆಂದು ಬೀಡುವರು ಭಗವದ್ ಭಕ್ತರಾದವರು ಭಗವಂತನೇ ಸರ್ವೋತ್ತಮ ಬಿಂಬಕ್ರಿಯಾ ರೂಪದಿಂದ ಜೀವರ ಸರ್ವ ಕಾರ್ಯಗಳು ನಡೀತಾ ಇದೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ ವೃಕ್ಷಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ವೃಕ್ಷಗಳ ನೆರಳು ಉಂಟಾಗತ್ತೆ ವೃಕ್ಷಗಳ ಛಾಯಾ ಅನ್ನೋದು ಅಥವಾ ನೆರಳು ಅನ್ನೋದು ಸೂರ್ಯನ ಅಧೀನ ಸೂರ್ಯನ ಸಂಚಾರಕ್ಕೆ ಅನುಗುಣವಾಗಿ ವೃಕ್ಷದ ನೆರಳು ಕೂಡ ಅದನ್ನು ಅನುಸರಿಸ ಮಾಡಿಕೊಂಡು ಸ್ಥಾನವನ್ನು ಬದಲಾಯಿಸ್ತಾ ಹೋಗುತ್ತೆ ಈ ದೃಷ್ಟಾಂತದಲ್ಲಿ ಸಮಸ್ತ ತ್ರಿವಿಧ ಜೀವರಾಶಿಗಳು ಕೂಡ ವೃಕ್ಷ ಸದೃಶರಾಗಿರೋದು ಜೀವರ ಸ್ವರೂಪಭೂತವಾಗಿರ್ತಕ್ಕಂಥ ಕರ್ತೃತ್ವ ಶಕ್ತಿ ಏನಿದೆ ಅದು ನೆರಳಿನ ಸದೃಶ ಛಾಯಾ ಸದೃಶವಾಗಿ ಇರುವಂಥದ್ದು ಸರ್ವಪ್ರೇಯರಕನಾಗಿರ್ತಕ್ಕಂತಹ ಬಿಂಬರೂಪಿ ಪರಮಾತ್ಮನೇ ಸೂರ್ಯನ ಸದೃಶ ರೀತಿಯಾಗಿ ದುಷ್ಟಾಂತ ಹೀಗೆ ಸಮಸ್ತ ಜೀವರ ಸ್ವರೂಪಗತ ಅತ್ರಿಗುಣಗಳು ಕೂಡ ಬಿಂಬನ ಅದರಿಂದ ಜೀವಕೃತ ಎಲ್ಲ ಕ್ರಿಯಾದಿಗಳು ಕೂಡ ಭಗವಂತನ ಅಧೀನ ಅನ್ನೋ ವಿಚಾರವನ್ನೆಲ್ಲಿ ತಿಳಿಸ್ತಾರೆ ತೋಯ ಅಂದರೆ ನೀರು ತೋಯ ಜ ಅಂದರೆ ನೀರಲ್ಲಿ ಹುಟ್ಟಿರ್ತಕ್ಕಂಥ ಕಮಲ ಕಮ ವಾರಿಜ ಆಪ್ತ ಅಥವಾ ತೋಯ ಜ ಆಪ್ತ ಅದಕ್ಕೆ ಸೂರ್ಯನ ಕಿರಣ ಅಂತ ಕಮಲ ಅರಳಬೇಕು ಅಂತಾದರೆ ಸೂರ್ಯೋದಯ ಅನ್ನೋದಾಗಬೇಕು ಅದಕ್ಕೆ ವಾರಿಜಾಪ್ತಾ ಅಥವಾ ತೋಯ ಅಂತ ಸೂರ್ಯನಿಗೆ ಹೆಸರು ಅವನ ಕಿರಣ ವೃಕ್ಷಛಾಯ್ ಮರದ ನೆರಳು ಅವಲಂಬಿಸಿರುತ್ತೆ ಆ ಸೂರ್ಯನ ಕಿರಣ ಹೆಚ್ಚೆಚ್ಚು ಪ್ರಕಾಶಮಾನ ಆದಷ್ಟು ನೆರಳು ಹಿತವಾಗಿ ಸುಖಕರವಾಗಿ ಇರುತ್ತೆ ಬೇಸಿಗೆಯ ಮಧ್ಯಾಹ್ನ ಸುಡು ಬಿಸಿಲು ಅಥವಾ ನಡು ಮಧ್ಯಾಹ್ನದಲ್ಲಿ ಆ ಬಿಸಿಲಿನಲ್ಲಿ ಮರದ ನೆರಳು ಅತ್ಯಂತ ಹೆಚ್ಚು ಸುಖ ಅಂತ ಈ ರೀತಿಯಾಗಿ ಅನಿಸತ್ತೆ ಸೂರ್ಯ ಆಕಾಶದಲ್ಲಿ ಮೇಲ್ಮೇಲೆ ಹೋದಷ್ಟು ಮರದ ನೆರಳು ಸಣದಾಗ್ತಾ ಹೋಗುತ್ತೆ ಸೂರ್ಯ ಕೆಳಗೆ ಇಳದಷ್ಟು ನೆರಳು ಉದ್ದ ಹೋಗುತ್ತೆ ಈ ರೀತಿಯಾಗಿ ಕಮಲದಳ ಆಯಿತಾಕ್ಷ ಅಂದರೆ ಕಮಲದ ದಳದಂತೆ ಕಂಡುಳ್ಳವನು ಪರಮಾತ್ಮ ಅಂಥೇಳಿ ಇಂತಹ ಪರಮಾತ್ಮ ಕಮಲಗಳಾಯಿತ ಸರ್ವರಳು ವ್ಯಾಪಿಸಿದ ಕಾರಣದೇ ಎಲ್ಲ ಜೀವರೊಳಗೂ ಪರಮಾತ್ಮ ವ್ಯಾಪ್ತನಾಗಿದ್ದರಿಂದ ಬಿಂಬರೂಪನಾಗಿ ಹೇಯ ಸದ್ಗುಣ ಕರ್ಮ ತೋರ್ಪವು ಹೇಯ ಅಂದರೆ ಪಾಪಕರ್ಮಗಳು ಸದ್ಗುಣ ಅಂದರೆ ಪುಣ್ಯಕರ್ಮಗಳು ತೋರ್ಪವು ಗುಣಗಳ ಗುಣ ಮತ್ತು ಕರ್ಮಗಳ ಅಭಿವ್ಯಕ್ತಿ ಎನ್ನೋದಾಗೋದು ಬಿಂಬರೂಪಿ ಪರಮಾತ್ಮ ತ್ರಿವಿಧ ಜೀವರಾಶಿಗಳಲ್ಲಿ ಇದ್ದಿದ್ದರಿಂದನೇ ಅಭಿವ್ಯಕ್ತಿ ಆಗೋದು ಆಯಾ ಜೀವರ ಸ್ವಭಾವಕ್ಕೆ ತಕ್ಕಂತೆ ಅಲ್ಲಿ ಪುಣ್ಯಕರ್ಮ ಮತ್ತು ಪಾಪಕರ್ಮದ ಅಭಿವ್ಯಕ್ತಿ ಅನ್ನೋದಾಗತ್ತೆ ಭಗವಂತ ಸತ್ವಗುಣದಲ್ಲಿ ವಿಶೇಷವಾಗಿ ವ್ಯಾಪ್ತನಾದಾಗ ಅಲ್ಲಿ ಸತ್ಕರ್ಮಗಳು ಸದ್ಗುಣ ಅನ್ನೋದು ಅಭಿವ್ಯಕ್ತಿ ಆಗುತ್ತೆ ಅದೇ ಭಗವಂತ ರಜೋ ಮತ್ತು ತಮೋ ಗುಣಗಳಲ್ಲಿ ವ್ಯಾಪ್ತನಾದಾಗ ಹೆಚ್ಚು ಸನ್ನಿಹಿತನಾದಾಗ ಆಗ ದುಷ್ಟಕರ್ಮಗಳು ಮತ್ತು ನಿಷಿದ್ಧ ಕರ್ಮಗಳು ಅನ್ನೋದಲ್ಲಿ ಆ ಜೀವನ ಪ್ರಕಟ ಆಗತ್ತೆ ಹೀಗೆ ಭಗವಂತ ತ್ರಿ ತ್ರಿಗುಣಗಳಲ್ಲಿ ಬಿಂಬರೂಪಿಯಾಗಿ ವ್ಯಾಪ್ತನಾಗಿರೋ ಕಾರಣದಿಂದ ಈ ಪುಣ್ಯಕರ್ಮ ಪಾಪಕರ್ಮ ಸದ್ಗುಣ ದುರ್ಗುಣ ಅನ್ನೋದು ಅವಿವ್ಯಕ್ತಿ ಆಗತ್ತೆ ಅಂದರೆ ತೋರುವವು ಈ ಸೂರ್ಯನ ಕಿರಣಗಳ ಪ್ರಖರತೆ ಹೆಚ್ಚಾದಂಗೆಲ್ಲ ಮರದ ನೆರಳಿನ ಸುಖದಾಯತ್ವ ಗುಣವೂ ಹೆಚ್ಚಾಗತ್ತೆ ಈ ರೀತಿಯಾಗಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಕಿರಣಗಳು ಆಕಾಶದಲ್ಲಿ ಮೇಲೆ ಮೇಲೆ ಮರದ ನೆರಳು ಗಿಡ್ಡ ಆಗುತ್ತೆ ಭಾರಿ ದೊಳ್ದಿರೋದಿಲ್ಲ ಸಣ್ಣದಾಗ್ತಾ ಹೋಗುತ್ತೆ ಕೆಳಗೆ ಇಳಿದಂಗೆ ನೆರಳು ಉದ್ದವಾಗೋದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸಾಮ್ಯ ಒಟ್ಟಿನಲ್ಲಿ ತಾತ್ಪರ್ಯ ಏನು ಅಂದರೆ ಸೂರ್ಯನ ಕಿರಣವನ್ನು ಆ ಮರದ ನೆರಳು ಅವಲಂಬನೆ ಹೇಗೆ ಮಾಡಿರುತ್ತೋ ಅದೇ ರೀತಿಯಾಗಿ ಬಿಂಬರೂಪಿ ಪರಮಾತ್ಮನಿಂದನೇ ಈ ತ್ರಿವಿಧ ಜೀವರಾಶಿಗಳಲ್ಲಿ ಅವರವರ ಗುಣಗಳು ಅವರವರ ಕರ್ಮಗಳು ಅನ್ನೋದು ಅಭಿವ್ಯಕ್ತಿ ಆಗೋದು ಅಂತ ಮೋಕ್ಷಯೋಗ್ಯರಾಗಿರ್ತಕ್ಕಂಥ ಜೀವರಲ್ಲಿ ಸತ್ವಗುಣವನ್ನು ಅಭಿವೃದ್ಧಿ ಮಾಡಿ ಜ್ಞಾನ ಆನಂದಾದಿ ಗುಣಗಳನ್ನು ಭಗವಂತ ಅಭಿವ್ಯಕ್ತಿ ಮಾಡ್ತಾನೆ ಅದೇ ರೀತಿಯಾಗಿ ಜ್ಞಾನ ದಾನ ತೀರ್ಥಕ್ಷೇತ್ರ ಯಾತ್ರೆ ಈ ರೀತಿ ನಾನಾ ಸತ್ಕರ್ಮಗಳನ್ನು ಮಾಡಿಸಿ ಅವರನ್ನು ರಕ್ಷಣೆ ಮಾಡ್ತಾನೆ ಭಗವಂತ ಅವರಿಗೆ ಇನ್ನೂ ಜ್ಞಾನಾದಿಗಳಲ್ಲಿ ಹೆಚ್ಚೆಚ್ಚು ಆಸಕ್ತಿ ಉಂಟು ಮಾಡೋದೇ ಭಗವಂತ ಮಾಡುವಂಥ ಸೃಷ್ಟಿಕಾರ್ಯ ಅವರ ಆನಂದಾದಿ ಗುಣಗಳ ಅಭಿವೃದ್ಧಿಗಾಗಿ ಅಯೋಗ್ಯ ಜೀವರಲ್ಲಿ ತಮೋವೃದ್ಧಿಯನ್ನು ಮಾಡಿ ಅವರನ್ನು ತಮಸ್ಸಿನಲ್ಲಿ ಹಾಕೋದೇ ಲಯ ಈ ರೀತಿಯಾಗಿ ಪರಮಾತ್ಮ ಅವರವರ ಯೋಗ್ಯತಾನುಸಾರ ಈ ರೀತಿಯಾಗಿ ಮಾಡ್ತಾನೆ ಹೈಗ್ರೀವಾದಿ ರೂಪದಿಂದ ರಕ್ಷಣೆಯನ್ನು ಜಮದಗ್ನಾದಿ ರೂಪದಿಂದ ಸೃಷ್ಟಿಯನ್ನು ಕೃಷ್ಣ ರೂಪದಿಂದ ಲಯವನ್ನು ಮಾಡ್ತಾನೆ ಅಂತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಆಚಾರ್ಯರು ಹೀಗೆ ಭಗವಂತ ಕಮಲದಳ ಆಯಿತಾಕ್ಷ ಅಂದರೆ ಕಮಲದಂತೆ ಕಣ್ಣುಳ್ಳವನು ಅಂದರೆ ಅನಂತ ಜೀವರಾಶಿಗಳಲ್ಲಿ ನಿಂತು ಅವರವರ ಗುಣ ಅವರವರ ಕರ್ಮ ಇದೆಲ್ಲವನ್ನು ಅಭಿವ್ಯಕ್ತಿ ಮಾಡಿ ಕೊಟ್ಟರು ಕೂಡ ಮತ್ತೆ ಅವರಿಂದ ಆ ದ್ವಂದ್ವ ಕರ್ಮಗಳನ್ನು ತಾನು ಸ್ವೀಕಾರ ಮಾಡಿದರೂ ಕೂಡ ನಿರ್ಲಿಪ್ತನೇ ಆಗಿರ್ತಾನೆ ಪರಮಾತ್ಮನಿಗೆ ಯಾವುದೇ ಲೇಪ ಅನ್ನೋದು ಇಲ್ಲ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಅವರಿಗೆ ಇನ್ನೂ ಹೆಚ್ಚಿನ ಜ್ಞಾನ ಆನಂದಾದಿಗಳನ್ನು ಅಭಿವೃದ್ಧಿ ಮಾಡಿ ಇನ್ನೂ ಹೆಚ್ಚಿನ ಸತ್ಕರ್ಮಗಳನ್ನು ಆ ಜೀವರಿಂದ ಮಾಡಿಸಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಪರಮಾತ್ಮ ಹೀಗೆ ತ್ರಿವಿಧ ಜೀವರಾಶಿಗಳು ವೃಕ್ಷದಂತೆ ಅಂತ ದುಷ್ಟಾಂತವನ್ನು ಕೊಡ್ತಾರೆ ಸೂರ್ಯ ಸರ್ವತ್ರ ಪ್ರೇರಕನಾಗಿರ್ತಕ್ಕಂಥ ಬಿಂಬನೆ ಸೂರ್ಯನ ಸ್ಥಾನದಲ್ಲಿ ಜೀವರ ಸ್ವರೂಪಭೂತವಾಗಿರ್ತಕ್ಕಂಥ ಕರ್ತೃ ಕರ್ತೃತ್ವ ಶಕ್ತಿ ನೆರಳಿನಂತೆ ಅಂತ ವೃಕ್ಷಗಳ ನೆರಳು ಸೂರ್ಯನ ಅಧೀನ ಹೇಗೋ ಹಾಗೆ ತ್ರಿವಿಧ ಜೀವರಾಶಿಗಳ ಗುಣಕರ್ಮಗಳು ಭಗವಂತನ ಅಧೀನ ಅನ್ನೋ ವಿಚಾರವನ್ನು ತಿಳಿಸ್ತಾರೆ